ನಲವತ್ನಾಲ್ಕು ಮೈತ್ರಿಯಿ ಕುಮಾರನು ಮೈತ್ೇಯಿಯ ವಿಚಾರವನ್ನು ಕೇಳಿದನು ಅವಳು ಬ್ರಹ್ಮವಾದಿನಿಯಾಗಬೇಕೆಂದು ಆಲಾಪಿನಿ ದೇವಿಯವರೇ ಇಷ್ಟ ಎಲ್ಲಾದರೂ ಮದುವೆ ಮಾಡಿಕೊಂಡು ಎಲೆಮರಿಯಕಾಯಿ ಹಾಗೆ ಇದ್ದುಕೊಂಡು ಇರಲಿ ಎಂದು ಅವಳ ತಾಯಿ ತಂದೆಗಳು ಇಷ್ಟ ಆದರೂ ತಮ್ಮನ್ನು ತಮ್ಮನ್ನು ಅಕ್ರಮ ಮಾತಂದರೆಗೂ ಬಹಳ ಗೌರವಿಸುತ್ತಿದ್ದ ಗೌರವಿಸುತ್ತಿದ್ದನಾಗಿ ಸ್ವತಂತ್ರಿಸಲಿಲ್ಲ ಆತನ ಹೆಂಡತಿಯು ಗಂಡನ ಮಾತಿಗೆ ಎದುರು ಹೇಳುವವಳಲ್ಲ ಹಾಗಾಗಿ ಆಕೆಯು ಮದುವೆಯಾಗಿಯೇ ತೀರಬೇಕು ಎಂದು ಹಠ ಹಿಡಿಯಲಿಲ್ಲ ಹೀಗಾಗಿ ಅವಳಿಗೆ ತಾಯಿ ತಂದೆಗಳು ಮಗಳಿಗೆ ಮದುವೆ ಮಾಡುವ ವಯಸ್ಸು ಕಳೆದು ಹೋಗಿತ್ತು ಬಂಧುಗಳೆಲ್ಲರೂ ಆಲಾಪಿನಿಯವರ ಮನಸ್ಸು ಬಲ್ಲದ ಬಲ್ಲವರಾದರಾಗಿ ವಯಸ್ಸು ಮೀರಿದ ಹೆಣ್ಣು ಮನೆಯಲ್ಲಿರುವುದು ಮನೆಯಲ್ಲಿದೆ ಎಂದು ಆಕ್ಷೇಪಿಸಲಿಲ್ಲ ಮೈತ್ರಿಯೂ ಮದುವೆ ವಿಚಾರವಾಗಿ ಅಷ್ಟು ಕಾತುರವಿಲ್ಲ ಮೈತ್ರಿಯು ಒಳ್ಳೆಯ ಹೆಣ್ಣು ಹಣೆಯ ಮೇಲೆ ಹತ್ತಿಸಿ ಕುಣಿಸುವಂತಹ ರೂಪವತಿಯಲ್ಲದೇ ಇಲ್ಲದಿದ್ದರೂ ತೆಗೆದುಹಾಕುವ ಹೆಣ್ಣಲ್ಲ ಮುಖದಲ್ಲಿನ ಸೌಮ್ಯತೆಯು ಮನಸ್ಸಿನ ಶಾಂತಿಯ ಗುರುತೆಂಬಂತೆ ಕಾಣುತ್ತಿರಲಿಲ್ಲ ಅವಳ ಲಾವಣ್ಯವನ್ನು ಅಷ್ಟು ಗಮನಿಸುವುದಕ್ಕಾಗುತ್ತಿರಲಿಲ್ಲ ಆಕೆಯು ಬೆಳಪಾದರೂ ಆ ಬೆಳಪು ಗೋಡೆಯ ಸುಣ್ಣದ ಬೆಳಪಲ್ಲ ಆ ಮುಖಕ್ಕೆ ಹೆಳದಿಯ ಅರಿಶಿನವನ್ನು ತೊಡೆದಿ ತೊಡೆದಿದ್ದರೆ ಬಿಳುಪು ಹಳದಿಗಳೆರಡೂ ಸೇರಿ ಏನೋ ಮನೋಹರವಾಗಿದೆ ಕಣ್ಣುಗಳಲ್ಲಿ ಚಾಂಚಲ್ಯವಿಲ್ಲದೆ ಸ್ಥಿರವಾದ ಏನನ್ನೂ ಹುಡುಕುವುದಕ್ಕೋಸ್ಕರವೇ ಹುಟ್ಟಿದುವು ಎಂಬುವು ಆ ವಿಚ ವಿಶಾಲ ವಿಶಾಲವಾದ ಮುಖದಲ್ಲಿ ಮೇಲೂ ಕುರುಳು ಹಾಕಿ ಹುಬ್ಬು ಚೌಕಟ್ಟಾಗಿರಲು ಜೀವನದ ಗುರಿಯನ್ನು ಹಿಡಿದು ಬರೆದಿಟ್ಟಿರುವಂತಿದೆ ಆ ಮುಖ ನಾಸಿ ನೀಳವಾಗಿ ಅಂತಃಕರಣದ ಸರಳತೆಯನ್ನು ರುಜತೆಯನ್ನು ಪ್ರತಿಬಿಂಬಿಸುವಂತಿದೆ ಚಿನ್ನಗಳು ಅತಿ ಕೋಮಲವಾಗಿ ಬಾಲಭಾವವನ್ನು ಬಿಂಬಿಸುವಂತಿಲ್ಲ ಅಥವಾ ತಮ್ಮ ಬಿಗಿಯನ್ನು ಕಳೆದುಕೊಂಡು ಜೋಲವು ಬಿದ್ದು ವೃದ್ಧ ಗಳಿತ ಭಾವವನ್ನು ತೋರಿಸುತ್ತಿಲ್ಲ ಗಲ್ಲುವು ಮಾತ್ರ ಎದ್ದು ನಿಂತು ಆ ದೇಹದ ಯೌವನ ಪ್ರಾದುರ್ಭಾವವನ್ನು ಸೂಚಿಸುತ್ತಿದೆ ದೇಹದಲ್ಲಿ ಯೌವ್ವನವು ಮೂಡಿ ಏರು ತಗ್ಗುಗಳನ್ನು ಬಿಡಿಸುತ್ತಿದೆ ಅವಳು ನಿಂತಿರುವ ಭಾವ ಪ್ರೌಢೆಯ ಸ್ಥಿರಭಾವವೂ ಅಲ್ಲ ಯೌವ್ವನದ ಪದಾರ್ಪಣೆ ಮಾಡುತ್ತಿರುವ ಷೋಡಶೆಯ ಚಂಚಲ ಭಾವವೂ ಅಲ್ಲ ಹೊಟ್ಟೆಲಿನಲ್ಲಿ ನೋಡಿದರೆ ಮೈಗಿಂತ ಮನಸ್ಸು ಹೆಚ್ಚಾಗಿ ಬೆಳೆದಿರುವ ಗುರುತುಗಳು ತಪ್ಪದೆ ಕಾಣಿಸುತ್ತಿವೆ ಮನೋಹರವಾದ ಕುಸುಮವನ್ನು ಬಿಟ್ಟಿದ್ದರೂ ಅದರಿಂದ ಗರ್ವವನ್ನು ತಳಿಯದೆ ಮರದಂತೆ ಅವಳು ತಾನು ಯುವತಿ ಎಂಬ ಲಕ್ಷವೇ ಇಲ್ಲದವಳದಂತೆ ನಿಗರ್ವಿಯಾಗಿದ್ದಾಳೆ ಕುಮಾರನಿಗೆ ಆಶ್ಚರ್ಯವಾಯಿತು ಏಳು ದಿನಗಳಿಂದ ಒಂದೇ ಕರೆ ಕೊಡುತ್ತಿದ್ದೀರಿ ಎಂದು ಕೇಳಿದುದನ್ನು ನಮಲಾದ ಹೋದನು ಕನಸಿನಲ್ಲಿ ಏಳೆಂಟು ದಿನಗಳಷ್ಟು ದೀರ್ಘವಾಗಿ ಕಾಲವನ್ನು ಜಾಗೃತಿನ ಒಂದು ನಿಮಿಷದಲ್ಲಿ ಅನುಭವಿಸುವುದುಂಟು ಆದರೆ ತದ್ವಿಪರೀತವಾಗಿ ಜಾಗೃತಿಯ ಏಳು ದಿನಗಳನ್ನು ಸವಿತ್ರ ದೇವನೊಡನೆ ಮಾತನಾಡುತ್ತಾ ಕಳೆದನೆಂದರೆ ನಂಬೋದು ಹೇಗೆ ನಿಮಗೆ ಹಸುವಾಗದಿಲ್ಲವೇ ಮೈತ್ರಿಯೂ ಕೇಳಿದಳು ಈಗ ಈಗ ಆಗುತ್ತಿದೆ ಹಾಗಾದರೆ ಹಾಲು ತೆಗೆದುಕೊಳ್ಳಿ ಮೈತ್ರಿಯು ಹಾಲಿನ ಸಣ್ಣ ಚೊಂಬನ್ನು ಮುಂದೆ ಇಟ್ಟಳು ಬ್ರಾಹ್ಮಣ ದೇಹ ಸ್ನಾನವಿಲ್ಲ ಹಸುವು ಬಲವಾಗಿದೆಯೋ ಸಣ್ಣದಾಗಿದೆಯೋ ಬಲವಾಗಿದೆ ಎಂದೇ ಹೇಳಬೇಕು ಮೇರುವನ್ನು ತಿಂದು ಕಡಲನ್ನು ಕುಡಿಯುವಂತಿದೆ ಹಾಗಾದರೆ ನನ್ನ ಮಾತನ್ನು ಕೇಳಿ ಮತ್ತ ಸ್ನಾನ ಮಾಡಿ ಹಾಲು ಕುಡಿಯಿರಿ ಅದಿರಲ್ಲಿ ಒಂದು ಮಾತು ನೀವು ನಿನ್ನಿದ್ದೇ ಇದ್ದೀರಾ ಇಲ್ಲ ಹಾಗಾದರೆ ಏಳು ಏಳು ದಿನ ಹೇಗೆ ಎಚ್ಚರವಾಗಿ ಕಣ್ಮುಚ್ಚಿಕೊಂಡಿದ್ದೀರಿ ಕುಮಾರನು ಒಂದುಗಳಿಗೆ ತನ್ನ ಅನುಭವವನ್ನು ಹೇಳುವುದೋ ಬಿಡುವುದು ಎಂದು ಯೋಚನೆಯಲ್ಲಿದ್ದನು ಮೈತ್ರಿಯು ಬ್ರಹ್ಮವಾದಿನಿಯಾಗುವಳೆಂಬುದು ಆತನಿಗೂ ತಿಳಿದಿತ್ತು ಕತ್ತನ್ನು ನೋಡಿದನು ಅಲ್ಲಿ ಮಂಗಳ ಸೂತ್ರವಿರಲಿಲ್ಲ ಸರಿ ಸರಿಗಿನ ಮರೆಯಲ್ಲಿ ಯಜ್ಞಸೂತ್ರವಿರಬೇಕು ನೇಮರ ಮರಮಾಚಬೇಕಾದ ಅಗತ್ಯವಿಲ್ಲ ಎಂದುಕೊಂಡು ತನ್ನ ಅನುಭವವನ್ನು ಕೇಳಿದ ಹೇಳಿದನು ಮೈತ್ರೇಯು ಅದನ್ನೆಲ್ಲ ಮೈ ಮೈಯೆಲ್ಲ ಕಿವಿ ಮಾಡಿಕೊಂಡು ಕೇಳಿದಳು ಕೊನೆಗೆ ಸಣ್ಣಗೆ ನಕ್ಕು ನಿಮ್ಮಂತಹವರಿಗೆ ದೇಹಾಭಿಮಾನ ಹೋಗಲಿಲ್ಲವೆಂದು ಮೇಲೆ ಅದೆಷ್ಟು ಭದ್ರವಾಗಿರಬೇಕು ಆ ಅಭಿಮಾನ ಎಂದು ಆಶ್ಚರ್ಯದಿಂದ ಹೇಳಿದಳು ಯಜ್ಞವಲ್ಕಿನಿಗೂ ಅವಳ ಮಾತು ಕೇಳಿ ಸೋಜಿಗವಾಯಿತು ಅದೇನು ಹಾಗೆನತ್ತಿ ಎಂದು ಕೇಳಿದನು ಮೈತ್ರೇಯು ಹೇಳಿದಳು ನೀವು ಇದ್ದುದು ದೇವತಾ ಸಾನಿಧ್ಯದಲ್ಲಿ ಇದರ ಮೇಲೆ ಇದ್ದ ಕಡೆಯಿಂದ ಎದ್ದಿಲ್ಲ ಮೈಯೋ ಇದ್ದರೂ ಕುಳಿತಿದ್ದದ್ದು ಬಿಟ್ಟು ಇನ್ನೇನೂ ಮಾಡಿಲ್ಲ ಇಂತಹುದರಲ್ಲಿ ನಿಮಗೆ ಮೈಲಿಗೆ ಎಂಬ ಭ್ರಾಂತಿಯು ಹೇಗೆ ಬಂದಿತು ನಾನು ಬ್ರಾಹ್ಮಣ ಎಂದರೆ ಬ್ರಾಹ್ಮಣಾಭಿಮಾನವು ತಾಯಿ ತಂದಗಳಿಂದ ಬಂದ ದೇಹವನ್ನು ಅನುಸರಿಸಿ ಬಂದುದು ಆದ್ದರಿಂದ ಹಾಗೆ ಹೇಳಿದೆ ಮೈತ್ರಿಯಿ ಎಂಬ ವಾದವು ಯಾಜ್ಞವಾ ಮನಸ್ಸಿಗೆ ಹಿಡಿಯಿತು ನೀನು ಹೇಳಿದರೂ ಸರಿ ಬ್ರಾಹ್ಮಣನು ಅಗ್ನಿಯಂತೆ ಯಾವಾಗಲೂ ಶುಚಿಯಾದರೂ ಲೌಕಿಕಾಜ್ಞೆಯನ್ನು ಸಂಸ್ಕಾರದಿಂದ ವೈದಿಕಾಜ್ಞೆ ಮಾಡುವಂತೆ ಮಾಡಬೇಕು ಆದರೆ ಇಷ್ಟು ಹೊತ್ತು ದೇವತಾ ಸಾನಿಧ್ಯದಲ್ಲಿ ಇದ್ದನಾದ ಇದ್ದನಾದ್ದರಿಂದ ಈಗ ಸಂಸ್ಕಾರವೂ ಬೇಕಿಲ್ಲ ಹಾಲು ಕೊಡು ಕುಡಿದು ಆಲಾಪಿ ಆಲಾಪಿನಿ ದರ್ಶನ ದೇವಿಯವರ ದರ್ಶನಾರ್ಥವಾಗಿ ನಾನು ಬರುವೆನು ಎಂದನು ಹಾಲು ಚೆನ್ನಾಗಿ ಕಾದಿತು ಆದ್ದರಿಂದ ವೈಶ್ವಾನರನ್ನು ವೈಶ್ವಾನರನ್ನು ತೃಪ್ತಿಗೊಳಿಸಿ ಯಾಜ್ಞವಲ್ಕಿಯನು ಮೈತ್ರಿಯೊಡನೆ ದೇವಿಯವರ ದರ್ಶನಾರ್ಥವಾಗಿ ಹೊರಟನು ಇತ್ತ ಒಂದು ಮಡಿ ವಸ್ತ್ರವನ್ನು ಮಂಡಿಯ ಮೇಲಿಟ್ಟು ಒಂದು ಉತ್ತರೀಯವನ್ನು ಹೊದ್ದುಕೊಂಡು ಹೋಗುತ್ತಿರುವ ಯಾಜ್ಞವಲ್ಯ ನಾತಿ ದೂರದಲ್ಲಿ ಮೈತುಂಬಾ ಸೇರಿಯುಟ್ಟು ಮೇಲೆ ಉತ್ತರೀಯ್ಯವನ್ನು ಹೊಡೆದು ಹೊಡೆದುಕೊಂಡು ಹೋಗುತ್ತಿರುವ ಮೈತ್ರಿಯಿ ಇಬ್ಬರು ಹೋಗುತ್ತಿದ್ದರೆ ಆಶ್ರಮದ ವಿಧಿ ಎಲ್ಲವೂ ತುಂಬಿದಂತಿತ್ತು ಅಷ್ಟೂ ದೂರ ಹೋಗುತ್ತಿದ್ದ ಹಾಗೆಯೇ ಮೈತ್ರಿಯು ಏನೋ ಗಂಧವನ್ನು ಅಗ್ರಾಣಿಸಿದಂತೆ ಮೂಗಿನ ಹಳ್ಳೆಗಳನ್ನು ಅರಳಿಸಿ ಅರಣಿಸಿ ನೋಡಿದಳು ಅವಳ ಬಸುಗುಟ್ಟುವಿಕೆಯು ಬಸುಗುಟ್ಟುವಿಕೆಯು ಅನ್ಯಮನಸ್ಸನಾದ ಅನ್ಯಮನಸ್ಸನಾಗಿದ್ದ ಯಾಜ್ಞೋಳಿಕ ಗಮನವನ್ನು ಸೆಳೆದು ಆತನು ಏನು ಎನ್ನುವಂತೆ ಮಾಡಿತು ಮೈತ್ರಿಯು ಕೇಳಿದಳು ಈ ಸುತ್ತಮುತ್ತಲಿನ ಇಲ್ಲಿ ಎಲ್ಲಾದರೂ ಗಮನ ತಗೊಳ್ಳಬಿದೆಯೇನೋ ನಾನು ಕಂಡಂತೆ ಅಲ್ಲಿಯೂ ಇಲ್ಲ ಮತ್ತೆ ಎಲ್ಲಿಂದಲೋ ಪದ್ಮಗಂಧವು ಬಂದು ಬರುತ್ತಿದೆ ಯಾಜ್ಞವಂತು ಯಾಜ್ಞಾವಳಿಕೆಯನ್ನು ನಿಂತು ನೋಡಿದನು ಹೌದು ಪದ್ಮಗಂಧವು ಬರುತ್ತಿದೆ ಇನ್ನೂ ಪರೀಕ್ಷೆ ಮಾಡಿ ನೋಡುತ್ತಾ ನಗುತ್ತಾ ಆ ಹೌದು ಹೌದು ಬರುತ್ತಿದೆ ಎಂದರು ಎಲ್ಲಿಂದ ಗೊತ್ತಾಯಿತೆ ಅದೆಲ್ಲ ಋಷಿ ಮೂಲ ನದಿ ಮೂಲಗಳ ಹಾಗೆ ಅನ್ವೇಷಣೆ ಮಾಡಬಾರದು ಎಂದರೆ ನಿಮ್ಮ ಮೈಯಿಂದಲೇ ಒಂದುವೇಳೆ ಹೂಂ ಒಂದೆನೇನು ಎಂದೇ ಎಂದನ್ನೇನು ಅದ ಅದರಿಂದ ಗಂಟೆನೂ ಹೋಗಲಿಲ್ಲವಲ್ಲ ಮೈತ್ರಿಯೂ ಥಟ್ಟನೆಳು ನಿಜವಾಗಿಯೂ ಕೇಳಿದಳು ಯಾಜ್ಞ ನಿಜವಾಗಿಯೂ ಕೇಳಿದಳು ಯಾಜ್ಞವಲ್ಕಿನ ತಲೆಯಲ್ಲಿ ಆಡಿಸಿದನು ಹೌದು ಎಂದು ಬಾಯಲ್ಲಿ ಹೇಳಲಿಲ್ಲ ಅಷ್ಟೇ ಮೈತ್ರಿಯು ಸಂತೋಷಪಟ್ಟಳು ಯೋಗಿಗಳು ಇದು ಭೂತ ಜಯದ ಆರಂಭ ಎನ್ನುವರು ಪೃಥ್ವಿಯು ಪಕ್ವಾದ ಪಕ್ವವಾದುದರೆ ಗುರುತಾಗಿ ಈ ಸುವಾಸನೆಯು ಬರುವುದಂತೆ ಎಂದಳು ಯಾಜ್ಞವಲ್ಕಿಯನು ತಾನೂ ಹಾಗೆಂದು ಕೇಳಿರುವುದಾಗಿ ಹೇಳಿದನು ದಾರಿಯಲ್ಲೇ ದಾರಿಯಲ್ಲಿ ಯಾರೂ ಮತ್ತೆ ಒಬ್ಬರನ್ನೊಬ್ಬರು ಮಾತನಾಡಿಸಲಿಲ್ಲ ಮೈತ್ರಿ ಹೀಗೆ ಇಂತಹವನ ಜೊತೆಯಲ್ಲಿ ಯಾವಾಗಲೂ ವಿಚಾರ ಮಾಡುತ್ತಾ ಇದ್ದರೆ ಎಂದು ಯೋಚನೆ ಯಾಜ್ಞವಲ್ಕ್ಯನಿಗೆ ಹೀಗೆ ಉಪಚಾರ ಮಾಡುವವಳೊಬ್ಬಳು ಇದ್ದರೆ ನಾನೆಷ್ಟು ತಪಸ್ಸು ಮಾಡಬಹುದೋ ಎಂದು ಯೋಚನೆ ದೇವಿಯ ಮನಸ್ಸು ಬಾಗಿಲಿಗೆ ಬಂದು ಸೊಸೆಯನ್ನು ನಿರೀಕ್ಷಿಸುತ್ತಾ ನಿಂತಿದ್ದಳು ದೇವಿಯು ಮನೆಯ ಬಾಗಿಲಿಗೆ ಬಂದು ಸೊಸೆಯನ್ನು ಸೊಸೆಯನ್ನು ನಿರೀಕ್ಷಿಸುತ್ತಾ ನಿಂತಿದ್ದಳು ಅಷ್ಟರಲ್ಲಿ ಅವರೂ ಮೂಲೆಯನ್ನು ತಿರುಗಿ ಕಣ್ಣೆದುರು ಬಿದ್ದರು ಆಕೆಗೆ ಇವರಿಬ್ಬರೂ ದಂಪತಿಗಳಾಗಿದ್ದರೆ ಎನಿಸಿತು ಕೂಡಲೇ ನಾನೇ ಇವಳನ್ನು ಬ್ರಹ್ಮವಾದಿನಿಯಾಗು ಎಂದು ಪ್ರೇರೇಪಿಸಿದವಳು ಈಗ ಈ ವಯಸ್ಸಾದ ಮೇಲೆ ಮದುವೆ ಎಂದರೆ ನಕ್ಕಾರು ಎಂದುಕೊಂಡಳು ಜೊತೆಯಲ್ಲಿಯೇ ಯಜ್ಞವಲ್ಕಿನಿಗೂ ಕನ್ಯು ಎಂದು ಗೊತ್ತಾಗಿದೆಯಲ್ಲ ಇನ್ನೇನು ಮನಸ್ಸೇ ಹೀಗೆ ಸಲ್ಲದ ಸಂಬಂಧಗಳನ್ನು ಕಲ್ಪಿಸುತ್ತಿರುವುದು ಆಕಾಶಕ್ಕೆ ಏನೇ ಹಾಕುವ ಯೋಚನೆಯೇ ಹೊರತು ಈ ಪ್ರಾರಬ್ಧಕ್ಕೆ ಬೇರೆ ಕೆಲಸವಿಲ್ಲವೋ ಎಂದುಕೊಂಡಳು ಆ ವೇಳೆಗೆ ಸೊಸೆಯು ಯಜ್ಞವಲ್ಕಿಯನು ಬಂದರು ಕುಮಾರನು ಪ್ರಣಾಮ ಮಾಡಿದನು ಅತ್ತೆಗೆ ಸೊಸೆಯು ಅವನ ಮೈಯೆಲ್ಲ ಸುಗಂಧ ಸುಗಂಧಮಯವಾಗಿರುವುದನ್ನು ಸನ್ನೆಯಿಂದಲೇ ತಿಳಿಸಿದಳು ಆದರೂ ಆಕೆಗೆ ಹಾಸ್ಯ ಪ್ರವೃತ್ತಿಯಾಗಿ ತಾನೇ ತಾನಾಗಿ ಏನಮ್ಮ ಎಲ್ಲರೂ ಹೇಳುವ ಹಾಗೆ ಆಯಿತು ಹೆಣ್ಣು ಬ್ರಹ್ಮವಿದಿಯ ಹಾದಿಯಲ್ಲಿರುವ ವಿಘ್ನ ವಿಘ್ನ ಎನ್ನುವ ಮಾತು ನಿಜ ಮಾಡಿದ ಮಾಡಿದೆ ಹದಿನೈದು ದಿನದಿಂದ ಲೋಕದ ಹಂಬಲವೇ ಇಲ್ಲದೆ ಕಣ್ಮುಚ್ಚಿಕೊಂಡು ಕುಳಿತಿದ್ದವನನ್ನು ಬಹಿರ್ಮುಖನಾಗುವಂತೆ ಮಾಡಿದ್ದು ಸಾಲದೆ ಹಿಡಿದು ತಂದೆಯೇ ತಂದು ಬಿಟ್ಟೆ ಎಂದಳು ಮೈತ್ರಿಯು ಮೈತ್ರಿಯು ಹಾಸ್ಯವನ್ನು ಒಪ್ಪಿಕೊಳ್ಳುತ್ತಾ ಅದೇನೋ ದೊಡ್ಡ ವಿಷಯ ಬಿಡು ಹಾಗೆ ವಿಘ್ನವಾಗುವವಳು ಬೇಕೆಂದರೆ ವಿಘ್ನದಿಂದ ಪಾರಾಗುವ ಸಾಧನವೂ ಆಗಬಹುದು ಅವರು ಏಳು ದಿನದಿಂದ ಸಮಾಧಿ ಸಮಾಧಿಯಲ್ಲಿದ್ದುದನ್ನು ಬಲ್ಲೆ ನೀನು ಹದಿನೈದು ದಿನ ಎನ್ನುತ್ತಿರುವೆಯಲ್ಲ ಹೌದು ಈ ದಿನ ಚೌತಿ ಓದ ಶುದ್ದ ಚೌತಿ ಎಂದು ಕಣ್ಮಚ್ಚಿಕೊಳ್ಳುತ್ತವನು ಈ ಪುಣ್ಯಾತ್ಮ ಎರಡು ದಿನ ಹಾಲನ್ನು ಹೃದಯ ಕೈಯಲ್ಲಿ ಕಳಿಸಿ ಕಳುಹಿಸಿದೆ ಅವರು ಕೂಗಿ ಹಾರಾಡಿ ಚೀರಾಡಿ ಏನು ಮಾಡಿದರೂ ಯಾಜ್ಞಾವಳಿಕೆ ಕಣ್ಣೇ ಬಿಡುವುದಿಲ್ಲ ಬೇಕೆಂದು ಹಾಗೆ ಕುಳಿತು ಬಿಟ್ಟಿದ್ದಾನೆ ಎಂದರು ಇದು ಸರಿಯಲ್ಲ ಎಂದು ಮರುದಿನ ನಾನೇ ಹಾಲು ತೆಗೆದುಕೊಂಡು ಹೋಗುತ್ತಿದ್ದೆ ನೀನು ಬಂದು ದಶಮಿಯ ದಿನ ದ್ವಾದಶಿಯಿಂದ ನೀನು ತೆಗೆದುಕೊಂಡು ಹೋಗುತ್ತಿದ್ದೀಯೇ ಯಜ್ಞವಳಿಕೆನು ಏನೋ ಕೇಳಬೇಕೆಂದುಕೊಂಡು ತಲೆಯುತ್ತಿದ್ದನು ಆಕೆಯೂನು ಅಗುತ್ತಾ ಹೇಳಿದಳು ಇದು ನನಗೆ ಹೊಸದೇನೋ ಅಲ್ಲ ನಮ್ಮವರು ಎಲ್ಲಿಗೋ ಹೋಗಿದ್ದಾರೆ ಎಂದು ನಾನು ಆಗಾಗ ಹೇಳುತ್ತೇನೆಲ್ಲ ಅದೇನೋ ಎಂದುಕೊಂಡಿದ್ದೀಯಾ ಅವರು ನಿನ್ನ ಹಾಗೆ ಸಮಾದಿಯಲ್ಲಿ ಕುಳಿತು ಬಿಡುತ್ತಾರೆ ಆಗ ಮೈಯೆಲ್ಲ ಕಣ್ಣಾಗಿ ಕಾವಲಾಗಿದ್ದು ಅಭ್ಯಾಸವಾಗಿ ಹೋಗಿದೆ ಆದ್ದರಿಂದಲೇ ನಿನ್ನ ಸ್ಥಿತಿ ಎನ್ನರಿತು ಯಾರಿಂದಲೂ ನಿನಗೆ ತೊಂದರೆ ಆಗಬಾರದೆಂದು ಯಾರೂ ಹತ್ತ ಕಡೆ ಹೋಗಬಾರದೆಂದು ವಿದಾಯಕ ಮಾಡಿ ನಾನೇ ನಿನಗೆ ಹಾಲು ತರುತ್ತಿದ್ದೆ ಏಕೆ ನಿನಗೆ ಹೇಳಲಿಲ್ಲವೇನೆ ನಾನು ಏಕೆ ನಾನು ನಿನಗೆ ಹೇಳದಿಲ್ಲವೇನೆ ಅವರಾಗಿ ಕಣ್ಣು ಬಿಟ್ಟು ಹಾಲು ತೆಗೆದುಕೊಂಡರಾಯಿತು ನೀನು ಕೂಗಿ ಏನು ಮಾಡಬೇಡ ಎಂದು ಇವತ್ತು ನೀನು ಹೇಳಿದ ಹಾಗೆ ಮಾಡಿದ ಅತ್ತೆ ಹೇಳು ನಾನಾಗಿ ಅವರನ್ನು ಕೂಗಲಿಲ್ಲ ಏನೋ ಒಂದು ಗಳಿಗೆ ನಿಂತಿರಬೇಕು ಎನ್ನಿಸಿ ನಿಂತುಕೊಂಡೆ ಅಷ್ಟರಲ್ಲಿ ಅವರೇ ಕಣ್ಣು ಬಿಟ್ಟು ಸರಿ ಮನಸಿನ ಭಾರ ಕಳೆಯಿತು ಏನು ಯಾಜ್ಞವೈಕ್ಯ ಪಂಚಾತ್ಮ ಸಂಕ್ರಮಣ ವಿದ್ಯೆಯನ್ನು ಸಾಧಿಸಿದೆಯಾ ಅದಿನ್ನೂ ನನಗೆ ಸರಿಯಾಗಿ ತಿಳಿಯೋದು ಆದರೆ ಚಿಂತೆ ಇಲ್ಲ ಅವಳು ಬ್ರಹ್ಮವಾದಿನಿಯಾಗುವವಳು ಇಂದಿಲ್ಲ ನಾಳೆಯಾದರೂ ಈ ಅನುಭವವನ್ನೆಲ್ಲ ಪಡೆದುಕೊಳ್ಳುವವಳು ಪಡೆದುಕೊಳ್ಳುವವಳು ಅವಳು ಇದ್ದರೆ ಚಿಂತೆ ಇಲ್ಲ ಹೇಳು ನಾನು ಪಂಚಾತ್ಮ ಸಂಕ್ರಮಣ ವಿದ್ಯೆಯನ್ನು ಸಾಧಿಸಬೇಕೆಂದೇ ಕುಳಿತಿದ್ದೆ ಆದರೆ ನನಗೆ ನೆನಪಿರುವಂತೆ ಅದು ಆದುದುದು ಪಂಚಭೂತ ದರ್ಶನಾದಿಗಳು ಎಂದು ಆತನು ಆಕೆಗೆ ಅತಿ ದೀರ್ಘವಾಗಿ ತನಗಾದ ಅನುಭವವನ್ನೆಲ್ಲ ಹೇಳಿದನು ಆಕೆಗೆ ಯಾಜ್ಞವಲ್ಕಿಯನನ್ನು ಪತಿಗೆ ತೋರಿಸಬೇಕೆಂದು ಆಶಯ ಆಯಿತು ಆದರೆ ಅವರು ಈಗ ತಾನೇ ವಿಶ್ರಾಂತಿಗೆ ಹೋಗಿದ್ದಾರೆ ಅವರನ್ನು ಎಬ್ಬಿಸಿದ್ದರೆ ಹೇಗೋ ಎಬ್ಬಿಸಿದ್ದ ಎಬ್ಬಸ ಎಬ್ಬಿಸದಿದ್ದರೆ ಹೇಗೋ ಎಂದು ಯೋಚನೆ ಏನು ಮಾಡಬೇಕೆಂದು ತೋರದೆ ಆಕೆಯು ಹೀಗೆ ಒದ್ದಾಡುತ್ತಿರುವಾಗ ಮಗ್ಗುಲ ಕೋಣೆಯ ಭಾಗಲು ತೆರೆಯಿತು ಉದ್ದಾಲಕರ ಸ್ವಯಂ ಈಚೆಗೆ ಬಂದು ಓಹೋ ಯಾಜ್ಞವಲ್ಯ ಎಂದು ಹಾಗೆಯಾಗಿ ಅದು ಆಲಾಪಿನಿಗೆ ಅದು ಆಶ್ಚರ್ಯವಾಯಿತು ಯಜಮಾನರು ಆಶ್ಚರ್ಯಚಕಿತರಾದದ್ದನ್ನು ಅವಳು ಕನಸಿನಲ್ಲಿಯೂ ಕಂಡಿರಲಿಲ್ಲ